ಎಪ್ಪತ್ತೊಂಬತ್ತು ಕಳಿತ ಹಣ್ಣು ಕಣ್ವ ಮಾಧ್ಯಂದಿರು ಕಣ್ವ ಮಾಧ್ಯಂದಿನರು ಬಂದು ಭಗವ ಭಾನರನ್ನು ಕಂಡು ಉಪನಿಷತ್ತು ಸಿದ್ಧವಾಗಿದೆ ಎಂದು ಆಯ್ಕೆ ಮಾಡಿದರು ಭಗವಾನರು ಪರಾಂಬರಿಸುವುದಕ್ಕೆ ಅದನ್ನು ತೆಗೆದುಕೊಂಡರು ಹೇಗೆ ಬರೆದಿರಿ ತಾವು ಅಪ್ಪಣೆ ಕೊಟ್ಟಂತೆ ಆದಿತ್ಯ ದೇವನ ಉಪಾಸನೆಯಿಂದ ಪಡೆದವು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಆದಿತ್ಯನ ಅಪ್ಪಣೆಯಿಂದ ವಿಖಲಿತ ವಿಲಿಖಿತವಾದದು ಎಂದ ಮೇಲೆ ನಾವು ನೋಡಬೇಕಾದದ್ದು ಏನೂ ಇಲ್ಲ ಅಲ್ಲಿ ತಮ್ಮ ಹೆಸರಿನ ಹೆಸರಿನ ಉಲ್ಲೇಖವಿದೆ ಹೌದು ಮೈತ್ರಿಯಿಗೂ ನಮಗೂ ಆದ ಸಂವಾದವೆಂದು ಉಲ್ಲೇಖಿಸಿದ್ದೀರಿ ಅದು ಇನ್ನೂ ಆಗಬೇಕಾದ ಭವಿಷ್ಯದ್ ವಿಷಯ ನಾನು ಅದನ್ನೇ ಯೋಚಿಸುತ್ತಿದ್ದೇವೆ ನಾವೂ ಅದನ್ನೇ ಯೋಚಿಸುತ್ತಿದ್ದೇವೆ ನಮಗೆ ಎರಡು ಮೂರು ವಿಷಯ ಹೇಳಲಾಗಲಿಲ್ಲ ಅದು ಯಾವುದು ಮೊದಲನೆಯದು ಯಾವನಾದರೂ ತಾನು ಹೀನನೆಂದುಕೊಂಡಿದ್ದರೆ ಅವನನ್ನು ಮಹಾನ್ ಮಾಡುವುದು ಹೇಗೆ ಎಂಬುದು ಅದಕ್ಕೇನಂತೆ ಮಂಥವಿದ್ಯೆಯ ಸಹಾಯದಿಂದ ಅದನ್ನು ಮಾಡಿದರಾಯಿತು ಆ ವಿದ್ಯೆ ನಿಮಗೆ ಪಾಠವಾಗಿದೆಯಲ್ಲ ಹೌದು ಪಾಠವಾಗಿದೆ ಪ್ರಯೋಗ ಸಿದ್ಧವಾಗಿಲ್ಲ ಆದ್ದರಿಂದ ಸಂದೇಹವು ಬಂತು ಸಂದೇಹವನ್ನು ನಿವಾರಿಸುವುದು ಶ್ರದ್ಧೆ ಒಂದು ನೆನಪಿನಲ್ಲಿ ಲೋಕದಲ್ಲಿರುವ ವಿಷಯಗಳೆಲ್ಲ ಶ್ರೇಯಸ್ಸು ಶ್ರೇಯಸ್ಸು ಎಂದು ಎರಡು ವಿಧ ಲೋಕದಲ್ಲಿ ಆಸಕ್ತಿಯನ್ನು ಹೆಚ್ಚು ಮಾಡುವುದೆಲ್ಲ ಪ್ರೇಯಸ್ಸು ಆತನಲ್ಲಿ ಅಭಿರುಚಿಯನ್ನು ಬೆಳೆಸುವುದಲ್ಲ ಶ್ರೇಯಸ್ಸು ಮನೋದೌರ್ಬಲ್ಯದಿಂದ ಶ್ರದ್ಧಾರಾಯಿತ್ಯದಿಂದ ಮಾನವನು ಪ್ರೇಯಸ್ಸನ್ನು ಹಿಡಿಯುವನು ಮನೋಬಲದಿಂದ ಶ್ರದ್ಧೆಯಿಂದ ಮಾನವನು ಶ್ರೇಯಸ್ಸನ್ನು ಹಿಡಿಯುವನು ಪ್ರೇಯೋ ಮಾರ್ಗದಲ್ಲಿ ಉತ್ತರೋತ್ತರ ಪ್ರಧಾನವು ಶ್ರೇಯೋ ಮಾರ್ಗದಲ್ಲಿ ಪೂರ್ವ ಪ್ರಧಾನವು ಆದ್ದರಿಂದ ಶ್ರದ್ಧಾವಂತರಿಗೆ ಇತರರಿಗೆ ಶ್ರದ್ಧೆಯುಂಟಾಗದಂತೆ ಮಧು ವಿದ್ಯೆಗಳ ವಿದ್ಯೆಯಲ್ಲಿ ವಂಶವನ್ನು ಹಿಡಿದಂತೆ ಈ ಮಂಥವಿದ್ಯೆಗೂ ವಂಶವನ್ನು ಬರೆಯಿರಿ ಎಲ್ಲವೂ ಸರಿಯಾಗುವುದು ಮನುಷ್ಯನು ಮಹಾನ್ ಅದರಲ್ಲ ಆದ ಮಹುಷನು ಮನುಷ್ಯನು ಮಹಾನ್ ಅದಲ್ಲದೆ ಅವನು ಆತ್ಮವಿದ್ಯೆಯನ್ನು ಹಿಡಿಯಲಾರನು ಆತ್ಮವಿದ್ಯ ಆತ್ಮವಿದ್ಯೆಯನ್ನು ಹಿಡಿದವನು ಮಹಾನಾಗುವನು ಆಯಿತು ಇನ್ನೊಂದು ನಮಗಿಂತ ಹೆಚ್ಚಿನ ಮಗನಾಗಬೇಕಾದರೆ ಏನು ಮಾಡಬೇಕು ಇದು ಒಳ್ಳೆಯ ಪ್ರಶ್ನೆ ಆದರೆ ವೇದಪುರುಷನು ಇದನ್ನು ಇತ್ಯರ್ಥ ಮಾಡಿದ್ದಾನೆ ಅದನ್ನು ನಾಥ ಮೌದ್ಗಲ್ಯ ಉದ್ದಾಲಕ ಅರುಣಿಗಳು ಬಲ್ಲರು ಅವರನ್ನು ಅನುಸಂಧಾನ ಮಾಡಿ ಅವರಿಂದ ತಿಳಿದುಕೊಳ್ಳಿ ಒಟ್ಟಿನಲ್ಲಿ ಅರ್ಥವಿಷ್ಟೆ ಪತಿಯು ಪತ್ನಿಯಲ್ಲಿ ಪುತ್ರನನ್ನು ಆದ್ದರಿಂದ ಆಕೆಯ ವಿಚಾರದಲ್ಲಿ ಈತನು ಹೇಗೆ ನಡೆದುಕೊಳ್ಳುವನು ಎಂಬುದು ಮುಖ್ಯ ಆಕೆಯನ್ನು ದಾಸಿಯಂತೆ ನಡೆಸಿಕೊಂಡರೆ ಪುತ್ತನು ದಾಸಿ ಪುತ್ರನಾಗುವನು ಹಾಗಲ್ಲದೆ ತಾನು ವೀರನೆಂಬ ಅಭಿಮಾನದಿಂದ ಆಕೆಯ ವೀರಪತ್ನಿ ಎಂಬ ಅಭಿಮಾನವು ಹುಟ್ಟುವಂತೆ ಮಾಡಿಕೊಂಡು ಆಕೆಯಲ್ಲಿ ಮಗದನ್ನು ಪಡೆದರೆ ಅವನು ವೀರಪತ್ರನಾಗುವನು ಉಪನಿಷತ್ವ ಅದು ಮಾಡಿ ನೋಡಿದವರಿಂದ ಕಲಿತ ವಿದ್ಯೆ ಆಗಬೇಕು ಅದು ಅದು ಮಾಡಿ ನೋಡಿದವರಿಂದ ಕಲಿತ ವಿದ್ಯೆಯಾಗಬೇಕು ಇಂದೇನು ಹೇಳಿ ಕಣ್ಮಧ್ಯ ದಿನರು ಎದ್ದು ನಮಸ್ಕಾರ ಮಾಡಿದರು ಅಪ್ಪಣೆ ಪಡೆದು ಹೊರಟು ಹೋದರು ದೇವರಾತ್ರಿ ದಂಪತಿಗಳು ದೇಹವನ್ನು ಬಿಟ್ಟು ಒಂದು ವರ್ಷವಾಯಿತು ಈ ವರ್ಷವೂ ಶ್ರೀಮಂತರ ಮನೆಯ ವಿವಾಹದಂತೆ ಸಂಭ್ರಮದಿಂದ ಪಿತೃಯಜ್ಞವು ನಡೆದು ಮಾಸಿಕಗಳ ದಿನ ಭಗವಾನರು ರಜತಮಯ ಪಾತ್ರಗಳಲ್ಲಿ ದೇವತೆಗಳಿಗೆ ಕಾಂಚನಮಯ ಪಾತ್ರಗಳಲ್ಲಿ ಪಿತೃಗಳಿಗೆ ಹವ್ಯ ಹವ್ಯ ಹವ್ಯಕವ್ಯ ದಾನ ಮಾಡುವರು ಅವರು ತಮಗೆ ಬೇಕಾದಾಗ ಪಿತೃಗಳನ್ನು ದೇವತೆಗಳನ್ನು ಬರಮಾಡಿಕೊಳ್ಳರು ಕೊಳ್ಳುವರು ಅವರಿಗೆ ಅದೊಂದು ಆಟ ಈಚೀಚಿಗೆ ಭಗವಾನ ಭಗವಾನರಿಗೆ ಅಲಂಭವವು ಎಲ್ಲವೂ ಸಾಕು ಇನ್ನೇನು ಬೇಡ ಎಂಬ ಭಾವವು ಹೆಚ್ಚಾಗುತ್ತಿದೆ ಮೊದಲಿನಿಂದ ಅವರಿಗೆ ಸಹಜವಾಗಿ ಎಲ್ಲದರಲ್ಲೂ ಉದಾಸೀನ ಭಾವ ಅವರು ಮನಸ್ಸಿಟ್ಟು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡುತ್ತಿದ್ದದು ಎಂದರೆ ಅಧ್ಯಯನ ಅಧ್ಯಾಪನಗಳು ಈಗಲೂ ಅದರಲ್ಲಿ ಶ್ರದ್ಧೆಯೂ ತಪ್ಪಿಲ್ಲ ಹಾಗೆಂದು ಮೊದಲಿನ ಉತ್ಸಾಹವೂ ಅಲ್ಲೂ ಇಲ್ಲ ಅವರ ಮನಸ್ಸು ಏನೋ ಯೋಚನೆ ಬಂದರೂ ಏನು ಯೋಚನೆ ಬಂದರೂ ಕಿಂತೇನ ಕರ್ಮ ಅದರಿಂದ ಏನು ಮಾಡೋಣ ಕಿಂತೇನ ಕರ್ಮ ಅದರಿಂದ ಏನು ಮಾಡೋಣ ಎನ್ನುತ್ತದೆ ಸೌಧೆಯು ಎಲ್ಲವೂ ಹುರಿದು ಹೋದ ಮೇಲೆ ವೈಶ್ವ ವೈಶ್ವಾನರಲ್ಲೂ ಆದರೆ ಭಗವಾನರ ವಿಚಾರದಲ್ಲಿ ಹಾಗಾಗಿಲ್ಲ ಅದಕ್ಕೆ ಪ್ರತಿಯಾಗಿದೆ ಅವರಿಗೆ ವ್ಯಕ್ತದ ಮೇಲೆ ವೈರಾಗ್ಯವು ಹೆಚ್ಚಿದಂತೆಲ್ಲ ಅವರ ತೇಜಸ್ಸು ವಿವೃದ್ಧವಾಗುತ್ತಿದೆ ಅದೇ ಏನು ಆತ್ಮಜ್ಞಾನದ ಪ್ರಭಾವ ಏನು ಬೇರೆ ಬಂದಾಗ ಹೆಚ್ಚುವುದು ಏನಾದರೂ ಬೇಕೆಂದಾಗ ಕಡಿಮೆಯಾಗುವುದು ಇರಬೇಕು ಶಾಸಕಗಳ ಮಾತು ನಿಜವಾಗ ನಿಜವಾದರೆ ಅನುಭವಿಗಳು ಯಾರೂ ಸೊಳ್ಳೆನ್ನುವುದಿಲ್ಲ ದೊಡ್ಡದು ಚಿಕ್ಕದಾದು ಏನಾದರೂ ಬೇಕೆಂದಾಗ ಬೇಕು ಎಂದಾಗಲೇ ಅಶರೀರಿ ಅಶರೀರಿಯು ಶರೀರಿಯಾದು ಶರೀರವು ಬಂದ ಮೇಲೆ ಒಬ್ಬನೇ ಇರಲು ಆದರೆ ಎರಡನೆಯದನ್ನು ಮಾಡಿಕೊಂಡ ನಂತರ ಎರಡು ಮೂರಾಗಿ ಮೂರು ಮೂವತ್ತಾಗಿ ಹಾಗೆಯೇ ಬೆಳೆದುಕೊಂಡು ಹೋಗಿ ಈ ಅಪಾರ ವಿಶ್ವವಾಯಿತು ಹೀಗಿರಲು ಇಂತಿ ಯುದ್ಧದವನಿಗೆ ಬೇಡವೆಂದು ಬುಡದ ಕಡೆಗೆ ಹೊಟ್ಟವನಿಗೆ ತೇಜಸ್ಸು ಹೆಚ್ಚುವುದರಲ್ಲಿ ವಿಶೇಷವೇನು ಹವ್ಯವೆಂದರೆ ದೇವತೆಗಳಿಗೆ ಕೊಡುವುದು ಕವ್ಯವೆಂದರೆ ಪಿತೃಗಳಿಗೆ ಕೊಡುವುದು ಭಗವಾನರಿಗೆ ಈ ಅಲಂಭಾವವು ಬಳಿ ಬಲಿಯುತ್ತಾ ಬಂದು ಒಂದು ದಿನ ಈ ಕಪಿಚೇಷ್ಠೆ ಇನ್ನೆಷ್ಟು ದಿವಸ ಎನ್ನಿಸಿತು ಕಳೆಯುತ್ತಾ ಬಂದ ಹಣ್ಣು ಮರಕ್ಕೆ ಭಾರವಾಗುವಂತಾಯಿತು ನಮಸ್ಕಾರ